ಹರಿಕಥಾಮೃತ ಸಾರ ಗುರುಗಳ ನಿಂದಾಪನಿತು ಕರುಣನಿಂದಾಪನಿತುಪೇಳವೆ ಪರಮ ನಾದರದಿ ಕೇಳುವುದು ಆ ಕೇಳುವುದು ಪರಮಾತ್ಮನ ಚಿಂತನೆ ಅನ್ನೋದು ಯಾವುದೇ ನಿರ್ಬಂಧ ಇಲ್ಲ ದೇಶ ಕಾಲ ಅವಸ್ಥೆ ಇತ್ಯಾದಿ ಆದ್ದರಿಂದ ಎಲ್ಲ ಕಾಲ ಎಲ್ಲ ದೇಶ ಎಲ್ಲ ಅವಸ್ಥೆ ಎಲ್ಲ ಲೋಕಗಳಲ್ಲಿ ಎಲ್ಲಿದ್ದರೂ ಕೂಡ ಪರಮಾತ್ಮನ ಚಿಂತನೆಯನ್ನು ಜೀವ ಮಾಡಲೇಬೇಕು ಅನ್ನೋದನ್ನು ಈ ಪದ್ಯದಿಂದ ತಿಳಿಸ್ತಾರೆ ಆವ ದೇಹವ ಕೊಡಲಿ ಹರಿ ಮತ್ತಾವ ಲೋಕದೊಳಿಡಲಿ ತಾ ಮತ್ತು ಅವ ದೇಶದೊಳ ಆವಾವಸ್ಥೆಗಳು ಬರಲಿ ಈ ವಿಧದಿ ಜಡಚೇತನರುಳು ಪರಾವರೇಶನ ರೂಪ ಗುಣಗಳ ಭಾವಿಸುತ್ತ ಸುಜ್ಞಾನ ಭಕುತಿಯ ಬೇಡು ಕೊಂಡಾಡು ಪ್ರಾರ್ಥನೆ ಮಾಡೋದು ಸುಜ್ಞಾನ ಭಕುತಿಯ ಬೇಡು ಅಂತ ವಿಘ್ನೇಶ್ವರ ಸಂಧಿಗಳಿಗೆ ಹೇಳ್ದಂಗೆ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕ್ಷ್ಮಿ ಪ್ರಾಣಪತಿ ತತ್ವೇಶರಿಂದೊಡಗೋಡಿ ಗುಣಕಾರ್ಯ ತಾನೇ ಮಾಡಿಸುವನೆಂಬ ಈ ಸುಜ್ಞಾನವನೇ ಕರುಣಿಸುವುದುಮಗೆ ಮಹಾನುಭಾವ ಮುಹೋರ್ ಮುಹೋ ಪ್ರಾರ್ಥಿಸುವೇನೆ ತಿಂದು ಅಂತ ಪರಮಾತ್ಮನನ್ನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಯಾವುದೇ ಯೋನಿಯೊಳಗೆ ಹಾಕಿದ್ರೂ ಸರಿ ನಮ್ಮ ಅನಾದಿ ಕರ್ಮಗಳ ನಿಮಿತ್ತ ಪರಮಾತ್ಮ ಯಾವುದೇ ಜನ್ಮವನ್ನಾದರೂ ಕೊಡಲಿ ನರಕಾದಿ ಲೋಕಗಳನ್ನಾದರೂ ಕೊಡಲಿ ಆ ಲೋಕಗಳಲ್ಲಿ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ನರಕ ದುಃಖ ಅಥವಾ ಸ್ವರ್ಗ ಭೂ ಪಾತಾಳ ಯಾವ ಲೋಕದಲ್ಲಾರೂ ಇರಲಿ ಯಾವ ದೇಶದಲ್ಲರೂ ನಮ್ಮನ್ನು ಹುಟ್ಟಿಸ್ತೀ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಎಲ್ಲಿದ್ದರೂ ಸರಿ ಪರಮಾತ್ಮ ಸ್ಮರಣೆಯನ್ನು ನಮಗೆ ಕೊಡುವಂಥ ಪರಮಾತ್ಮನನ್ನು ಬೇಡಬೇಕು ಭಗವಂತ ಕರ್ಮಾನುಸಾರ ಯಾವುದೇ ಶರೀರವನ್ನು ಕೊಟ್ಟರೂ ಕೂಡ ಅದು ಅವನ ಅನುಗ್ರಹ ಅಂತ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯಿಂದ ಅವನನ್ನೇ ಸ್ತೋತ್ರ ಮಾಡು ಆರಾಧನೆ ಮಾಡೋ ಅಂತ ಅಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಏನು ಬೇಡಬೇಕು ಅಂದರೆ ಜ್ಞಾನ ಭಕ್ತಿ ವಿಷಯ ವೈರಾಗ್ಯ ಈ ರೀತಿಯಾಗಿ ಪರಮಾತ್ಮನನ್ನು ಬೀಳಬೇಕು ಯಾವ ಶರೀರವನ್ನು ಕೊಟ್ಟರೂ ಕೂಡ ಆಗ ಪರಮಾತ್ಮನ ಜ್ಞಾನ ಬಂತು ಅಂತ ಆದರೆ ಆ ಶರೀರವೇ ನಿನಗೆ ಪ್ರಿಯ ಅಂತ ಕಾಣತ್ತೆ ಹಾಗಾದ್ರೆ ಜ್ಞಾನ ಅಂದರೆ ಏನು ಅಂತ ಕೇಳಿದ್ರೆ ವಿಷ್ಣುರುತ್ಕರ್ಷ ಜ್ಞಾನಂ ಜ್ಞಾನ ಮಿತಿ ಏರಿಯತೆ ಅಂತ ಪರಮಾತ್ಮನ ಗುಣೋತ್ಕರ್ಷ ಜ್ಞಾನವೇ ಜ್ಞಾನ ಅಂತ ಪಾರಿಭಾಷಿಕ ಶಬ್ದದಿಂದ ಹೇಳುವುದು ಆದ್ದರಿಂದ ಯಾವುದೇ ಶರೀರ ಕೊಟ್ಟರೂ ಕೂಡ ಭಗವಂತನ ಸ್ಮರಣೆಗಾಗಿ ಪ್ರಾರ್ಥನೆ ಮಾಡಿದರೆ ಭಗವಂತ ಅಲ್ಲಿ ಸ್ಮರಣೆಯನ್ನು ತಂದುಕೊಡ್ತಾನೆ ಆಗ ಎಂಥದೇ ಹೀನ ಶರೀರದಲ್ಲಿದ್ದರೂ ಭಗವಂತನ ನಾಮಸ್ಮರಣೆ ಬಂದಿದ್ದರಿಂದ ಆ ಶರೀರವೇ ಸುಖವನ್ನು ನೀಡತ್ತೆ ಗಜೇಂದ್ರ ಗಜ ಆದಾಗಲೂ ಕೂಡ ಅವನಿಗೆ ಹಿಂದಿನ ಅಸಂಖ್ಯಾತ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಸತ್ಕರ್ಮಗಳ ಫಲದಿಂದ ಭಾವಾದ್ವೈತ ಕ್ರಿಯಾದ್ವೈತ ದ್ರವ್ಯಾದ್ವೈತ ಇತ್ಯಾದಿ ಎಲ್ಲ ಚಿಂತನೆ ಬಂದು ಮೊದಲಿಗೆ ತನ್ನ ಜೊತೆಗಿರ್ತಕ್ಕಂಥ ಎಲ್ಲ ಪರಿವಾರದವರು ನಕರನಿಂದ ಬಿಡಿಸ್ತಾರೆ ಅನ್ನೋ ಚಿಂತನೆ ಇದ್ದರೂ ಕೂಡ ಅನಂತರದಲ್ಲಿ ಸರ್ವಶಕ್ತ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಸ್ತೋತ್ರ ಮಾಡಿ ಅಲ್ಲೇ ಕೆಸರಿನಲ್ಲಿ ಇರ್ತಕ್ಕಂಥ ಕಮಲವನ್ನು ಅರ್ಪಣೆ ಮಾಡಿದೆ ಅಂತ ಕೇಳ್ತೀವಿ ಹಾಗೆ ನಾವು ಜನ್ಮಾಂತರದಲ್ಲಿ ಸತ್ಕರ್ಮಗಳನ್ನು ಮಾಡಿದರೆ ಪ್ರಾರಬ್ಧ ನಿಮಿತ್ತ ನಮಗೆ ಹೀನಯೋನೆಗಳು ಬಂದರೂ ಕೂಡ ಅಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಭಗವಂತನೇ ಕೊಡ್ತಾನೆ ಆಗ ಆ ಜನ್ಮ ಯಾವುದೇ ಆಗಿದ್ದರೂ ಕೂಡ ಅಂದರೆ ಜ್ಞಾನ ಸಾಧನಕ್ಕೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಪಶು ಪಕ್ಷಿ ಪ್ರಾಣಿ ಇತ್ಯಾದಿ ಜನ್ಮ ಆಗಿದ್ದರೂ ಕೂಡ ಅವನ ಅನುಗ್ರಹ ವಿಶೇಷದಿಂದ ಅಚಿತ್ಯಾತ್ಮುತ ಶಕ್ತಿಯಿಂದ ಅಲ್ಲಿ ಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಆ ಶರೀರ ನಮಗೆ ಸುಖ ಹಿತ ಅಂತಲೇ ಅದಕ್ಕೆ ಉದಾಹರಣೆ ಕೊಡ್ತಾರೆ ಮೈಯೆಲ್ಲ ವಿಷ ತುಂಬಿರ್ತಕ್ಕಂಥ ವಿಷಕ್ರಮಿಗೂ ಕೂಡ ಆ ಶರೀರ ಅದಕ್ಕೆ ಪ್ರಿಯನೇ ಆಗಿರುತ್ತೆ ಅದರಿಂದ ಆ ಶರೀರದಲ್ಲದು ಸುಖ ಪಡುತ್ತೆ ಆ ಜೀವಿ ಆ ಶರೀರವನ್ನು ಬಿಡೋಕ್ಕೆ ಆ ಜೀವ ಯಾವತ್ತೂ ಬಯಸೋದಿಲ್ಲ ಹೀಗೆ ಪರಮಾತ್ಮ ಯಾವ ಶರೀರ ಕೊಟ್ಟರು ಕೂಡ ಅಲ್ಲಿ ನಿನ್ನ ನಾಮಸ್ಮರಣೆಯನ್ನು ಕೊಡುವಂಥ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಭಗವಂತ ನಮ್ಮ ಅನಾಥಿ ಜನ್ಮಗಳ ಮತ್ತು ಜೀವನ ಸ್ವರೂಪಯೋಗಿತ ಶಾರ ಆ ಶರೀರ ಕೊಟ್ಟಿರೋದ್ರಿಂದ ಅವನು ಅನ್ಯಾಯ ಮಾಡಿರೋದಿಲ್ಲ ಅವನಿಗೆ ವೈಶಮ್ಯ ನೈರ್ಗುಣ್ಯ ಯಾವ ದೋಷಗಳು ಕೂಡ ಇಲ್ಲ ಯಾರ ಮೇಲೆ ಸ್ನೇಹ ಪ್ರೀತಿ ಉದಾಸೀನ್ಯ ಇದು ಯಾವುದೂ ಕೂಡ ಪರಮಾತ್ಮನಲ್ಲಿ ಸರ್ವತ ಇಲ್ಲ ಆದರೆ ಅವನ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಶರೀರವನ್ನು ಕೊಡುವಂಥ ಪ್ರಾರ್ಥನೆಯನ್ನು ಮಾಡಬೇಕು ನಿನ್ನನ್ನು ಸ್ತೋತ್ರ ಮಾಡುವಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ನಾಲಿಗೆಯನ್ನು ಕೊಡುವಂಥ ಒಳ್ಳೆ ಶರೀರ ಕೊಡೋದ್ರ ಜೊತೆಗೆ ನಾಲಿಗೆಯು ಶುದ್ಧವಾಗಿರುವಂತೆ ಅನುಗ್ರಹಿಸುವಂಥ ಕಣ್ಣು ಮೂಗು ಕಿವಿ ಮೊದಲಾದ ಎಲ್ಲ ಇಂದ್ರಿಯಗಳು ಕೂಡ ಒಂದೊಂದು ಕಾರ್ಯವನ್ನು ಮಾತ್ರ ಮಾಡತ್ತೆ ಆದರೆ ನಾಲಿಗೆ ಸ್ತೋತ್ರ ಮಾಡೋದಕ್ಕೂ ಬೇಕು ಮತ್ತೆ ರುಚಿ ನೋಡಲಿಕ್ಕೂ ಕೂಡ ನಾಲಿಗೆ ಆದ್ದರಿಂದ ಆ ಜಿಹ್ಪೆಯಲ್ಲಿ ಮತ್ಸ್ಯನಾಮಕನಾಗಿನೇನಿದ್ದು ಜಿಹ್ವಾ ಚಾಪಲ್ಯವನ್ನು ಉಂಟು ಮಾಡಬೇಡ ಸದಾ ಕಾಲ ಸ್ತೋತ್ರ ಮಾಡುವಂತೆ ಅನುಗ್ರಹಿಸುವಂತೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ನಿನ್ನ ಸ್ತೋತ್ರ ಮಾಡುವಂತಹ ಭಗವದ್ವಿಷಯಗಳಲ್ಲೇ ಪರಿವಸನ ಆಗ್ತಕ್ಕಂಥ ಇಂದ್ರಿಯಗಳನ್ನು ಕೊಡು ಕೊಟ್ಟ ಮೇಲೆ ವಿಷಯ ಪದಾರ್ಥಗಳ ಉಂಡುವಂತಹ ಮಹಾ ಚಾಪಲ್ಯಮನ ಬದಿಗಿಟ್ಟು ನಾಮೃತ ಪಾನ ಮಾಡಿ ಅದರಿಂದ ಉತ್ತಮ ಲೋಕಗಳನ್ನು ಹೊಂದುವಂತೆ ಅನುಗ್ರಹಿಸು ಅಂತ ಈ ರೀತಿಯಾಗಿ ಪರಮಾತ್ಮನನ್ನು ಪ್ರಾರ್ಥನಾದಿಗಳನ್ನು ಮಾಡಬೇಕು ಅಂತಹ ಉತ್ಕೃಷ್ಟ ಜನ್ಮ ಕೊಟ್ಟಾಗ ಅವನನ್ನು ನಾನಾ ರೀತಿಯಾಗಿರ್ತಕ್ಕಂಥ ಅನಂತ ಅನಿಯಮಿತ ಉಪಕಾರಗಳ ಸ್ಮರಣೆಯಿಂದ ಸ್ತೋತ್ರಾದಿಗಳನ್ನು ಮಾಡಬೇಕು ಹಿಂದೆ ಪಶುವಾಗಿ ಜನಿಸಿರ್ಬೋದು ಆಗ ನೀನು ಸುರಿಸಿರ್ಬೋದಾಗಿರ್ತಕ್ಕಂಥ ಹಾಲು ಎಲ್ಲವೂ ಕೂಡ ಅವನಿಗೆ ಅಭಿಷೇಕವಾಗಲಿ ಅಂತ ಆಗ ಜ್ಞಾನ ಇರಲಿಲ್ಲ ಈಗ ಜ್ಞಾನ ಬಂದಾಗ ಅದನ್ನು ಸಮರ್ಪಣೆ ಮಾಡಿದ್ರೂ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅದಕ್ಕೆ ಪ್ರತಿಯಾಗಿ ನೀನು ಜ್ಞಾನ ಭಕ್ತಿಯಾದಿಗಳನ್ನು ನೀಡುವಂಥ ಪ್ರಾರ್ಥನೆ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇದೆ ಅದೇ ರೀತಿಯಾಗಿ ಹಿಂದೆ ಮೀನು ಅಥವಾ ಮತ್ಸೆಯಾಗಿ ಹುಟ್ಟಿ ನೀರಲ್ಲಿ ಇರ್ಬೋದು ಆಗ ಪರಮಾತ್ಮನಿಗೆ ಸದಾ ಸ್ನಾನ ಅಂಥೇಳಿ ಈ ರೀತಿಯಾಗಿ ಅರ್ಪಣೆ ಯಾಕಂದರೆ ನೀರಲ್ಲೇ ಇರುವಂಥದ್ದು ಮೀನು ಅದೇ ಮನುಷ್ಯ ಜನ್ಮ ಬಂದಾಗ ಯಾವತ್ತೋ ಒಂದು ಕ್ಷಣ ಜನ್ಮದಲ್ಲಿ ಗಂಗಾ ನದಿ ಇತ್ಯಾದಿಗಳಲ್ಲಿ ಸ್ನಾನ ಮಾಡುವಂಥದ್ದು ಆಗ ಮಾತ್ರ ಅನುಸಂಧಾನ ಅದೇ ಹಿಂದೆ ಮೀನಿನ ಜನ್ಮ ಬಂದಾಗ ಸದಾ ನೀರಿನಲ್ಲಿ ಇತ್ತಲ್ಲ ಆಗ ಆ ಜ್ಞಾನ ಇರಲಿಲ್ಲ ಆದರೆ ನೀರಲ್ಲಿ ಇದ್ದಿದ್ದು ನಿಜ ಹೀಗೆ ಅಲ್ಲಿ ಆಗಿರ್ತಕ್ಕಂಥ ಕರುಣದ ಚಿಂತನೆಯನ್ನು ಮಾಡಿ ಈಗ ಭಗವಂತನಿಗೆ ಅರ್ಪಣೆ ಮಾಡು ಅದೇ ರೀತಿಯಾಗಿ ಗಂಧ ಪುಷ್ಪ ತುಳಸಿ ಏನು ಬೇಕಾದ್ರೂ ಆಗಿದ್ದಿರ್ಬೋದು ಹಿಂದೆ ಅದನ್ನೇ ಭಗವಂತನಿಗೆ ಆರಾಧನೆ ಅಂತ ಅರ್ಪಣೆ ಮಾಡು ಹಿಂದೆ ಮಾಡಿದ್ದನ್ನೇ ಈಗ ಅರ್ಪಣೆ ಮಾಡಿದರೂ ಕೂಡ ಮುಂದೆ ಮಾಡಲಿರೋದನ್ನೇ ಈಗ ಸಂಕಲ್ಪ ಮಾಡಿದರೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಅದರ ಬಗ್ಗೆ ಕಿಂಚಿತ್ತೂ ನೀನು ಸಂಶಯ ಅಗತ್ಯವೇ ಇಲ್ಲ ಅದೇ ರೀತಿಯಾಗಿ ಮತ್ತಾವ ಲೋಕದಲ್ಲೂ ಹೇಳಿ ಹದಿನಾಲ್ಕು ಲೋಕಗಳಲ್ಲಿ ಭಗವಂತ ನಮ್ಮನ್ನು ಎಲ್ಲಬೇಕಾದರೂ ಹೇಳಿ ಪ್ರಾರಬ್ಧ ಕರ್ಮದಿಂದ ದುಷ್ಕರ್ಮ ಮಾಡಿ ನರಕ ಲೋಕದಲ್ಲಿದ್ದರೂ ಚಿಂತೆ ಮಾಡಬೇಡ ನರಕದ ದುಃಖಾನುಭವ ಅನ್ನೋದನ್ನು ಒಂದು ದೊಡ್ಡ ತಪಸ್ಸು ಅಂತ ಚಿಂತನೆ ಮಾಡಿ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡು ಅಥವಾ ಭೂಲೋಕದಲ್ಲೇ ಇದ್ದೀವಿ ಮನುಷ್ಯ ಜನ್ಮನೇ ಬಂದಿದೆ ಪ್ರಾರಬ್ಧ ಕರ್ಮ ನಿಮಿತ್ತ ಸಹಿಸಲು ಸಾಧ್ಯವಾಗಿರ್ತಕ್ಕಂಥ ರೋಗ ದುಃಖ ರುಜಿನಗಳು ಇದೆಲ್ಲ ಅನುಭವಿಸ್ತಾ ಇದ್ರು ನರಕವಾಸ ಇದೆಲ್ಲವನ್ನು ಕೂಡ ಭಗವಂತನಿಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ತಪಸ್ಸು ಅಂತ ಆ ಕಾಲದಲ್ಲಿ ಚಿಂತನೆ ಮಾಡಿ ಅದನ್ನು ತಪಸ್ಸು ಅಂತ ಅರ್ಪಣೆ ಮಾಡು ಹರಿಸ ಪೂರ್ವಕವಾಗಿ ಚೆನ್ನಾಗಿ ಅದನ್ನು ಅನುಭವಿಸಿ ಭಗವಂತನಿಗೆ ಅರ್ಪಣೆಯನ್ನು ಮಾಡು ಅದನ್ನ ಬಿಟ್ಟು ಈ ರೀತಿಯಾಗಿ ನನಗೆ ಯಾಕೆ ಮಾಡಿ ಅಂತ ಅಂತಹ ಭಗವಂತ ಇಂಥ ಉತ್ಕೃಷ್ಟ ಜನ್ಮ ಕೊಟ್ಟಾಗ ಅವನನ್ನು ನಿಂದೆ ಮಾಡಬೇಡ ಅವನಿಗೆ ನಮ್ಮ ಮೇಲೆ ಔದಾಸೀನ್ಯವಾಗಲಿ ತಿರಸ್ಕಾರವಾಗಲಿ ಸರ್ವತ ಇಲ್ಲ ನಾವು ಅನಾದಿ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಕ್ಕೆ ತಕ್ಕಂತೇ ಕೊಟ್ಟಿರ್ತಾನೆ ಹೊರತು ಅವನು ದ್ವೇಷದಿಂದ ಸರ್ವತಃ ಕೊಟ್ಟಿಲ್ಲ ಅದರಿಂದ ಅದನ್ನು ತಪಸ್ಸು ಅಂತ ನೀನು ಕೊಟ್ಟಿದ್ದು ಅನುಭವಿಸುವ ಸ್ನಾನ ಮಾಡುವ ಶಕ್ತಿಯನ್ನು ನೀನು ಕೊಡು ಅಂಥೇಳಿ ಭಗವಂತನಿಗೆ ಅರ್ಪಣೆಯನ್ನು ಮಾಡು ಅದಕ್ಕೆ ಪ್ರತಿಫಲವಾಗಿ ದೃಢವಾಗಿರ್ತಕ್ಕಂಥ ಸುಜ್ಞಾನ ಭಕ್ತಿಗಳನ್ನು ಫಲವಾಗಿ ಕೊಡುವಂಥ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಅದನ್ನು ಕೊಟ್ಟೇ ಕೊಡ್ತಾನೆ ಅದನ್ನೇ ನೀನು ಬೇಡುಕೊಂಡಾಡು ಅದನ್ನು ಬಿಟ್ಟು ನನಗೆ ಯಾಕೆ ದುಃಖ ಕೊಟ್ಟು ಅನ್ಯಾಯ ಅಂಥೇಳಿ ಪ್ರತಿಭಟನೆ ಮಾಡಿದ್ರೆ ಇನ್ನೂ ಹೆಚ್ಚೆಚ್ಚು ದುಃಖಗಳನ್ನೇ ಕೊಡ್ತಾನೆ ಭಗವಂತ ಭಗವಂತ ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಈ ರೀತಿಯಾಗಿ ಅವನ ಬಗ್ಗೆ ದೋಷ ದೂರ ಗುಣಪರಿಪೂರ್ಣ ಅನ್ನೋ ಚಿಂತನೆ ನಿನ್ನಲ್ಲಿ ಸರ್ವಥ ಇರಲಿ ಮತ್ತೆ ಆವ ದೇಶದೊಳ ಇರಲಿ ಕರ್ಮಭೂಮಿಯಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಭರತಖಂಡದಲ್ಲಿ ಹುಟ್ಟಬೇಕು ಕರ್ಮಭೂಮಿ ಅಂತಾದರೆ ಅಪಾರವಾಗಿರ್ತಕ್ಕಂಥ ಪುಣ್ಯ ಮಾಡಿರಬೇಕು ಇಲ್ಲದೇ ಇದ್ರೆ ಇಂಥ ಸ್ಥಳದಲ್ಲಿ ಜನ್ಮ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇಲ್ಲ ತತ್ರಾಪಿ ಜನ್ಮ ಶತಕೋಟಿ ಮಾನವತ್ವಂ ತತ್ರಾಪಿ ಜನ್ಮ ಶತಕೋಟಿಶೋ ವೈಷ್ಣವಕ್ತಂ ಅಲ್ಲಿ ವಿಷ್ಣು ಭಕ್ತನಾಗುವಂಥ ಜನ್ಮ ಅದು ಕರ್ಮಭೂಮಿಯಾಗಿರ್ತಕ್ಕಂಥ ಭರತಖಂಡದಲ್ಲಿ ವೆಂಕಟೇಶ ಪಾರಿಜಾತದಲ್ಲಿ ಕೇಳ್ತೀವಿ ಇಷ್ಟು ದೇಶಗಳಿಂದ ಅಷ್ಟು ತೀರ್ಥಗಳಿಂದ ದಿಟ್ಟಾಗಿರುವುದೀ ಶ್ರೇಷ್ಠ ಭಾರತಕಂಡ ಖಂಡ ಶಿಷ್ಟುವರೆಲ್ಲೇ ಹುಟ್ಟಿ ಪುಣ್ಯದ ಬುದ್ಧಿ ಗಂಟನು ಕಟ್ಟಿ ವೈಕುಂಠವನ್ನು ಮೆಟ್ಟುವರು ಕಾಣೋ ದೇವಾನುದೇವತೆಗಳೆಲ್ಲ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಭರತಖಂಡದಲ್ಲಿ ಹುಟ್ಟಿ ಸಾಧನೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ ಅಂತಹ ಯೋಗ್ಯವಾಗಿರ್ತಕ್ಕಂಥ ಭರತಖಂಡ ಅಥವಾ ಕರ್ಮಭೂಮಿಯಲ್ಲಿ ನನಗೆ ಜನ್ಮ ಕೊಟ್ಟಿದೆಯಾ ಅದಕ್ಕೆ ಅಪಾರ ಪುಣ್ಯ ಮಾಡಿರಬೇಕು ಅಂತ ನೀನೇ ಶಾಸ್ತ್ರಾದಿಗಳಲ್ಲಿ ತಿಳಿಸಿದೆಯಲ್ಲ ಈಗ ಇಷ್ಟು ಉತ್ಕೃಷ್ಟ ಜನ್ಮವನ್ನ ಕೊಟ್ಟರೆ ಅಷ್ಟೇ ಸಾಲಲ್ಲ ನೀನು ಅನಂತ ರೂಪಗಳ ನಿನ್ನ ಗುಣ ಕ್ರಿಯೆ ಅವತಾರಗಳ ಸ್ಮರಣೆಯನ್ನು ತಂದುಕೊಟ್ಟು ನಿನ್ನ ಸ್ತೋತ್ರವನ್ನು ನನ್ನಲ್ಲಿ ನಿಂತು ಬಿಂಬರೂಪಿಯಾಗಿ ನೀನು ಮಾಡಿ ಮಾಡಿಸು ನನ್ನಿಂದ ಸ್ವರ್ಗದಲ್ಲಿರೋರು ಕೂಡ ಮೋಕ್ಷಕ್ಕಾಗಿ ಕರ್ಮ ಮಾಡಲಿಕ್ಕೆ ಅಂತ ಭಾರತ ದೇಶದಲ್ಲಿ ಹುಟ್ಟಲಿಕ್ಕೆ ಬಯಸ್ತಾರಂತೆ ಯುಗಕಾಲ ಸ್ವರ್ಗದಲ್ಲಿರೋದಕ್ಕಿಂತ ಕ್ಷಣಕಾಲ ಭರತಭೂಮಿಯಲ್ಲಿ ಇರಬೇಕು ಅಂತ ಅವರೆಲ್ಲ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ಕೋತಾರಂತೆ ಮನುಷ್ಯ ಜನ್ಮ ಒಂದರಲ್ಲೇ ಜ್ಞಾನ ಅನುಸಂಧಾನ ಸಹಿತವಾಗಿ ನನ್ನನ್ನು ಸ್ತೋತ್ರ ಮಾಡೋದಕ್ಕೆ ಸಾಧ್ಯ ಪಚನ ಭಾಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣೆ ಇದೆಲ್ಲ ಜನ್ಮದಲ್ಲೂ ನಡೀತಾ ಇದೆ ಆದ್ದರಿಂದ ಇಂತಹ ಮನುಷ್ಯ ಜನ್ಮ ದುರ್ಲಭವಾಗಿರ್ತಕ್ಕಂಥ ನಶ್ವರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಭಗವಂತ ನಿನ್ನ ಅನುಗ್ರಹದಿಂದ ದೇವತೆಗಳ ಪ್ರಾರ್ಥನೆಯಂತೆ ಈ ಸಾಧನ ಶರೀರ ಬಂದಿದೆ ಅದನ್ನು ವ್ಯರ್ಥ ಆಗದೇ ಇದ್ದಂಗೆ ನನ್ನೊಳಗೆ ನಿಂತು ನನ್ನಿಂದ ನಡೆಸ್ದು ನಡೆಸುತ್ತಾ ನುಡಿದು ನುಡಿಸುತ್ತಾ ಅಡಿಗಡಿಗೆ ಕಾಪಾಡುತ್ತಾ ಈ ಕಾರ್ಯವನ್ನು ಪರಮಾತ್ಮನ ಏನೇ ಮಾಡಬೇಕು ಅಂತ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಬೇಕು ಅದನ್ನು ಬಿಟ್ಟು ಕೇವಲ ಉದರಂಭರಣಕ್ಕಾಗಿ ನಾವು ಎಲ್ಲ ಕಾರ್ಯವನ್ನು ಮಾಡ್ತೀವಿ ಅಂತಾದರೆ ಅದು ನಮಗೆ ಯಾವ ರೀತಿಯಾಗೂ ಕೂಡ ಮುಂದೆ ಅನುಕೂಲ ಅನ್ನೋದಾಗೋದಿಲ್ಲ ಅದಕ್ಕೆ ಮಾಡುವಂತಹ ಭೋಜನವೇ ವೈಶ್ವಾನರ ಯಜ್ಞ ಪ್ರಣಾಗ್ನಿಹೋತ್ರ ಅಂತ ಚಿಂತನೆಯನ್ನು ಮಾಡುವಂತೆ ಭಾಗ್ಯವನ್ನು ಕೊಡು ಆ ಸ್ಮರಣೆಯನ್ನು ತಂದುಕೊಡು ಕೊಟ್ಟ ಜ್ಞಾನ ಮೊದಲಿಗೆ ಜ್ಞಾನ ಕೊಡು ಪುಟ್ಟ ಜ್ಞಾನಕ್ಕೆ ವಿಸ್ಮರಣೆ ಬಾರದಂತೆ ಅದನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯು ನಿಂದು ಅಂತೆ ಈ ರೀತಿಯಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡು ಅದಕ್ಕಾಗಿ ಸುಜ್ಞಾನ ಭಕ್ತಿಗಳನ್ನು ಬೇಡುಕೊಂಡಾಡು ಆವ ಅವಸ್ಥೆಗಳು ಬರಲಿ ಬಾಲ್ಯ ಯೌವನ ವೃದ್ಧಾಪ್ಯ ಯಾವ ಅವಸ್ಥೆ ಬೇಕಾದರೂ ಬರಲಿ ಭಗವಂತನ ಆರಾಧನೆ ಮಾಡೋದನ್ನು ಮರೆಯಬೇಡ ಮರಣಾವಸ್ಥೆ ಬಂದರೂ ಸರಿಯೇ ಜೀವನ ಅನ್ನೋ ಒಂದು ಪವಿತ್ರ ಯಜ್ಞದ ಕೊನೆಯ ಅಂಗ ಅಂತ ಆದರೆ ಅದು ಮಂಗಲಕರವಾಗಿರ್ತಕ್ಕಂಥ ಅವಭೃತ ಮರಣಕ್ಕೆ ನೀನು ಯಾವತ್ತೂ ಹೆದರುಬೇಡ ಅದಕ್ಕೆ ಅಂಜಬೇಡ ದುಃಖ ಪಡಬೇಡ ವಾಸಾಂಸಿ ಜೀರ್ಣಾನಿಯತಾ ಬಿಹಾಯ ಆ ರೀತಿಯಾಗಿ ಹೊಸ ಬಟ್ಟೆ ಬರುತ್ತೆ ಅಂತ ಆದರೆ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು ಹಳೆಯ ಬಟ್ಟೆಯನ್ನು ಅದೇ ರೀತಿಯಾಗಿ ಸಂತೋಷದಿಂದ ತ್ಯಾಗ ಮಾಡಬೇಕು ಆ ರೀತಿಯಾಗಿ ಜನ್ಮ ಅನ್ನೋದು ಬರೋದು ಮಗುವಿನ ಅಂಗಿ ಹಳೇದಾಗಿದ್ದರೆ ಅಪ್ಪ ಹೊಸ ಬಟ್ಟೆ ತಂದು ಅದನ್ನು ತೋಡಿಸಿ ಹಳೆ ಬಟ್ಟೆಯನ್ನು ತಾನು ಡಿಸ್ಕಾರ್ಡ್ ಅಂದರೆ ರಿಜೆಕ್ಟ್ ಮಾಡ್ತಾನಲ್ಲ ಹಾಗೆ ಆ ರೀತಿಯಾಗಿ ಶರೀರ ತ್ಯಾಗಕ್ಕೆ ನೀನು ಸಿದ್ಧನಾಗು ಅದನ್ನ ಬಿಟ್ಟು ಈ ಕೊಟ್ಟಿರ್ತಕ್ಕಂಥ ಈ ಜನ್ಮವನ್ನು ವ್ಯರ್ಥ ಮಾಡ್ಕೋಬೇಡ ಅದೇ ರೀತಿಯಾಗಿ ಕರುಣೆಯಿಂದ ನಮ್ಮ ಎಲ್ಲರ ಪ್ರೀತಿಯ ತೊಂದರೆ ಸ್ಥಾನದಲ್ಲಿರ್ತಕ್ಕಂಥ ಭಗವಂತ ಹಳೆಯ ಶರೀರವನ್ನು ಕಳಚಿ ಹೊಸ ಶರೀರವನ್ನು ಪ್ರೀತಿಯಿಂದ ಕೊಡ್ತಾನೆ ಅಂತ ಅದನ್ನು ಮರಣ ಬಂದಾಗಲೂ ಕೂಡ ಇನ್ನೊಂದು ಉತ್ತಮ ಇದಕ್ಕಿಂತ ಉತ್ತಮವಾದಕ್ಕಿಂತ ಸಾಧನ ಶರೀರವನ್ನು ಕೊಟ್ಟೇ ಕೊಡ್ತಾನೆ ಅಂತ ಆ ರೀತಿಯಾಗಿ ಸಂತೋಷದಿಂದ ಇರೋ ಅದನ್ನು ಬಿಟ್ಟು ಮರಣ ಬರುತ್ತೆ ಅಂತ ನೀನು ದುಃಖ ಹೆದರಬೇಡ ಹಳೆಯ ಶರೀರವನ್ನು ಅಗ್ನಿ ಅಗ್ನಿ ಅಂತರ್ಗತ ಹರಣಿಪತಿ ಪರಶುರಾಮ ಪರಮಾತ್ಮನಿಗೆ ಅದನ್ನು ಅರ್ಪಣೆ ಮಾಡ ಆಗುತಿ ಅಂಥೇಳಿ ಆ ರೀತಿಯಾಗಿ ಅರ್ಪಣೆ ಮಾಡೋ ಕಾಲಕ್ಕೆ ಸುಜ್ಞಾನ ಬಕುತಿಯ ಈ ವಿಧದೇ ಜಡಚೇತನಳು ಪರಾಬರೇಶನ ರೂಪ ಗುಣಗಳ ಭಾವಿಸುತ್ತ ಈ ವಿಧದೆಂದರೆ ಇದುವರೆಗೆ ಹೇಳದಂತೆ ಭೂ ಸಲೀಲ ಶಿಖಿ ಪವನ ಭೂತಾಕಾಶ ಮೊದಲಾಗಿರ್ತಕ್ಕಂಥ ಜಡ ಆದಾಗ ತೃಣ ಶಾಸ್ತ್ರದ ಮೂಲಕ ಶಾಸ್ತ್ರಜನ್ಯ ಜ್ಞಾನವನ್ನು ನೀನು ಕೊಡು ಆದ್ದರಿಂದ ಎಲ್ಲ ದೇಶ ಎಲ್ಲ ಕಾಲ ಎಲ್ಲ ಲೋಕ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಪರಮಾತ್ಮ ನೀನು ಸ್ಮರಣೆ ಮಾಡಲಿ ಅಂತಲೇ ನಿನಗೆ ಅನಂತ ಜನ್ಮಗಳನ್ನು ಕೊಟ್ಟಿರ್ತಾನೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಪರಮಾತ್ಮನ ಸ್ಮರಣೆ ಬಿಟ್ಟರೆ ಮತ್ತೇನು ಬೇಡ ಅಂತ ಆದರೆ ಆ ರೀತಿಯಾಗಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಕೊಟ್ಟೇ ಕೊಡ್ತಾನೆ ಅದಕ್ಕೊಂದು ದುಷ್ಟಾಂತ ಕೊಡಬೇಕು ಅಂತಾದರೆ ಮಗು ಅಮ್ಮನಿಂದ ದೂರ ಆಗಿ ಭಾಳ ಅಳ್ತಾಯಿರುತ್ತೆ ಅದಕ್ಕೆ ಮನೇಲಿರ್ತಕ್ಕಂಥವರು ಎದುರು ಇದ್ದವರು ಎಲ್ಲರೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ಗೊಂಬೆ ಇರ್ಬೋದು ಚಾಕ್ಲೇಟ್ ಇರ್ಬೋದು ಬೇರೆ ಬೇರೆ ವಸ್ತುಗಳನ್ನು ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಯತ್ನಿಸಿದ್ರು ಕೂಡ ಅದಕ್ಕೆ ಅದು ಯಾವುದೂ ಬೇಡ ಅದರ ಮೌಲ್ಯವೂ ಗೊತ್ತಿಲ್ಲ ಅದು ಬೇಡ ಕೇವಲ ತನ್ನ ತಾಯಿ ಮಾತ್ರ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆಯಲ್ಲ ಆ ರೀತಿಯಾಗಿ ಜೀವ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರೆ ಪರಮಾತ್ಮ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನ ಪರಿ ಉಪಾಸತೆ ತೇಷ್ ನಿತ್ಯುಕ್ತಾನಾಂ ಯೋಗೇಮಂ ಅಂತ ಭಗವಂತ ಅಂತಹ ಜೀವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ ಅಂತ ಬಿಡೆ ನೋನಿ ನಂಗ್ರಿ ಶ್ರೀನಿವಾಸ ಅಂತ ಅಂತಹ ಪರಮಾತ್ಮನನ್ನು ಅವನ ಪಾದಕಮಲದ ದರ್ಶನ ಸ್ಪರ್ಶನ ಸ್ತೋತ್ರಾದಿಗಳನ್ನೇ ಕೊಡುವಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಹಾಗು ಮಾಡಿದರೆ ಭಗವಂತ ಕೊಟ್ಟೇ ಕೊಡ್ತಾನೆ ದೇಹ ದೇಶ ಕಾಲ ಅವಸ್ಥೆಗಳಲ್ಲಿ ನಿಯಾಮಕ ಅಂತ ನವನ ಅವನ ಮಹಿಮೆಯನ್ನು ಸದಾಕಾಲ ಅರಿತು ಉಪಾಸನೆಯನ್ನು ಮಾಡಬೇಕು ಹೀಗೆ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ಕೊಟ್ಟೆ ಕೊಡ್ತಾನೆ ಅಂತಹ ಪರಮಾತ್ಮನ ಹತ್ರ ಸುಜ್ಞಾನ ಭಕೃತಿಯ ಬೇಡು ಜನ್ಮ ಬಂದಾಗ ಐಹಿಕವಾಗಿರ್ತಕ್ಕಂಥ ನಶ್ವರವಾಗಿರ್ತಕ್ಕಂಥ ಭೋಗಬಾಧ್ಯಗಳನ್ನು ಎಂದೂ ಬಯಸಬೇಡ ಅವನ ಹತ್ರ ಉತ್ಕೃಷ್ಟವಾಗಿರ್ತಕ್ಕಂಥ ಗುಣೋತ್ಕರ್ಷ ಪರಮಾತ್ಮನ ಜ್ಞಾನ ಗುಣೋತ್ಕರ್ಷವನ್ನು ಕೊಡು ಅದನ್ನು ಸ್ಮರಣೆಗೆ ತಂದು ಕೊಡು ಅದಕ್ಕೆ ತಕ್ಕಂಗೆ ಫಲವನ್ನು ಅವನು ಕೊಟ್ಟೇ ಅದರಿಂದ ಆ ರೀತಿಯಾಗಿ ಪರಮಾತ್ಮನನ್ನು ಸುಜ್ಞಾನ ಭುಕೃತಿಯ ಬೇಡು ಕೊಂಡಾಡು ಬರೇ ಜ್ಞಾನ ಅಂಥೇಳಿಲ್ಲ ಸುಜ್ಞಾನ ಸಮೀಚೀನವಾಗಿರ್ತಕ್ಕಂಥ ನಿಶ್ಚಯ ಜ್ಞಾನವನ್ನು ಕೊಡು ಅಂತ ಪರಮಾತ್ಮ ಪರಮಾತ್ಮನ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕು ಭಕ್ತಿ ಸುಖನೆ ಮುಕ್ತಿ ಸುಖ ಇದನ್ನು ಅರ್ಥ ಮಾಡ್ಕೊಂಡು ಆ ರೀತಿಯಾಗಿ ಪರಮಾತ್ಮನಲ್ಲಿ ಮಹಾತ್ಮ ಜ್ಞಾನಪೂರ್ವಕವಾಗಿರತಕ್ಕಂಥ ಭಕ್ತಿಗಾಗಿ ಮಾತ್ರ ಪ್ರಾರ್ಥನೆ ಮಾಡಬೇಕು ಭಕ್ತಿಯಿಂದ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಸಾಧನ ಆಗುತ್ತೆ ಅದು ನಿಷ್ಕಾಮಕರ್ಮದ ವ್ಯಾಪ್ತಿಗೆ ಬರುತ್ತೆ ಆದ್ದರಿಂದ ಮೋಕ್ಷ ಅನ್ನೋದು ಪರಂಪರೆಯಲ್ಲಿ ಸಿಕ್ಕೇ ಸಿಗತ್ತೆ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಲ್ಲಿ ತಿಳಿಸ್ತಾರೆ ಭಾಗವತ ತೃತೀಯ ಸ್ಕಂಧದಲ್ಲಿ ತಿಳಿಸ್ತಾರೆ ಸನಕಾದಿಗಳನ್ನು ಅವಮಾನ ಮಾಡಿದ್ದಕ್ಕೆ ತಿರಸ್ಕಾರ ಮಾಡಿದ್ದಕ್ಕೆ ದ್ವಾಲಪಾರಕಲಾಗಿರ್ತಕ್ಕಂಥ ಜಯ ವಿಜಯರು ಅವರಿಗೆ ನರಕಕ್ಕೆ ಹಾಕಿದ್ರೂ ಕೂಡ ಸರಿ ಚಿತ್ತ ನಿನ್ನ ಪಾದಕಮಲಗಳಲ್ಲಿ ಭ್ರಮರದಂತೆ ಸುತ್ತಾ ಇರಲಿ ವಾಗೀಂದ್ರಿಯ ಯಾವಾಗಲೂ ನಿನ್ನ ಹತ್ತಿರನೇ ಇರಲಿ ನಿನ್ನ ಸ್ತೋತ್ರ ನಿನ್ನ ಗುಣ ನಿನ್ನ ರೂಪ ಶ್ರವಣದಿಂದ ನಿನ್ನ ಕಥಾಶ್ರವಣ ಶ್ರವಣೇಂದ್ರಿಯರಿಂದ ಹೀಗೆ ಸದಾಕಾಲು ನಿನ್ನ ಸ್ಮರಣೆ ಕೊಡುವಂಥ ಪ್ರಾರ್ಥನೆ ಮಾಡಿದ್ರಂತೆ ಆ ರೀತಿಯಾಗಿ ಭಗವಂತ ಯಾವ ಯೋನಿ ಅಲ್ಲಿ ಹಾಕಿದ್ರೂ ಕೂಡ ನನಗೆ ನಿನ್ನ ಜ್ಞಾನ ವಿಸ್ಮೃತಿ ಬರದಂತೆ ಕೊಡುವಂಥ ಪರಮಾತ್ಮನನ್ನು ಬೇಡಬೇಕು ಅಂತ ತಿಳಿಸ್ತಾರೆ ಕರ್ಮದ ನಿಮಿತ್ತ ಹೀನ ಯೋನಿ ಬಂದರೂ ಕೂಡ ಪರಮಾತ್ಮನ ಸ್ಮರಣೆ ಬರುತ್ತೆ ಅನ್ನೋದಕ್ಕೆ ಭಾಗವತ ನಮಗೆ ಬೇಕಾದಷ್ಟು ದೃಷ್ಟಾಂತಗಳನ್ನು ತಿಳಿಸ್ತಾರೆ ಜಿಂಕೆಯ ಜನ್ಮ ಬಂದಿರತಕ್ಕಂಥ ಜಡಭರತ ಗಜಯೋನಿಯಲ್ಲಿ ಶಾಪಗ್ರಸ್ಥನಾಗಿ ಜನ್ಮ ಎತ್ತಿರತಕ್ಕಂಥ ಇಂದ್ರದ್ಯುಮ್ನ ಗಂಧರ್ವ ಅಜಗರನಾಗಿ ಹುಟ್ಟಿರ್ತಕ್ಕಂಥ ನಹುಷ ಮಹಾರಾಜ ಇವ್ರನ್ನೆಲ್ಲ ನೋಡಿದ್ದೀವಿ ಪರಮಾತ್ಮನನ್ನು ಯಾವ ರೀತಿಯಾಗಿ ಬೇರೆ ಬೇರೆ ಯೋನಿಗಳಲ್ಲಿದ್ದರೂ ಕೂಡ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರು ಚಿಂತನಾದಿಗಳನ್ನು ಮಾಡಿದ್ರು ಅಂತ ಹಾಗೆ ಪರಮಾತ್ಮ ಯಾವ ಯೋನಿ ಯಾವ ದೇಶ ಯಾವ ಕಾಲ ಯಾವ ಏನಾದರೂ ಸರಿ ನಿನ್ನ ಸ್ಮರಣೆಯನ್ನು ಅನುಗಾಲ ಕೊಡುವಂಥ ಪ್ರಾರ್ಥನೆಯನ್ನು ಮಾಡಬೇಕು ನಮಗೆ ಸ್ವರ್ಗಾದಿಗಳು ಬೇಡ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ ಅಂತ ತಿಳಿಸ್ದಂಗೆ ಪುಣ್ಯ ವಿಶೇಷ ಎಲ್ಲ ಅನುಭವಿಸಿ ತೀರಿಸಿದ ನಂತರ ಮತ್ತೆ ಭೂಲೋಕಕ್ಕೆ ಬರಬೇಕಾಗತ್ತೆ ಆ ಪಾಪಕರ್ಮಗಳ ದಿಸೆಯಿಂದಾಗಿ ನರಕಾದಿ ಅನರ್ಥಗಳ ಪ್ರಾಪ್ತಿ ಅನ್ನೋದಾಗತ್ತೆ ಆದ್ದರಿಂದ ಕರ್ಮಾನುಸಾರ ಯಾವ ಲೋಕದಲ್ಲೇ ಇಡಲಿ ಭಗವಂತ ಭಗವಂತನ ಸ್ಮರಣೆಯಿಂದ ಆತ್ಮೋದ್ಧಾರ ಅನ್ನೋದಾಗ್ತಾ ಇದೆ ಈ ಭರತ ಯಾವ ಪ್ರದೇಶದಲ್ಲಿ ಬೇಕಾದರೂ ಹುಟ್ಟಬೋದು ಅಲ್ಲಿ ಮತ್ತಾವ ದೇಶದೊಳಿರಲಿ ಆವಾಗಲೂ ಕೂಡ ಪರಮಾತ್ಮ ನಿನ್ನ ಜ್ಞಾನ ಅನ್ನೋದು ಕೊಡು ಆ ಜ್ಞಾನವನ್ನು ಕಾಪಾಡು ಅಂತ ಹೀಗೆ ಹೀಗಾಗಬೇಕು ಅಂದರೆ ಸಂತತಂ ಚಿಂತೆಯ ಅಂತಕಾಲೇ ವಿಶೇಷತಃ ಅಂತ ಸದಾಕಾಲ ಹರಿಸ್ಮರಣೆ ಮಾಡಿದರೆ ಮಾತ್ರ ಮುಂದೆ ಜನ್ಮಾಂತರಗಳಲ್ಲಿ ಅಥವಾ ಮರಣ ಸಂದರ್ಭದಲ್ಲಿ ಸ್ಮರಣೆ ಅನ್ನೋದು ಬರಲಿಕ್ಕೆ ಸಾಧ್ಯ ನಾವು ಪ್ರಾರಂಭ ಮಾಡೋದೇ ಭಾಳ ವಿಳಂಬ ಮಾಡಿದ್ವಿ ಅಂತ ಆದರೆ ಸ್ಮರಣೆ ಬರೋದು ದುಸ್ಸಾಧ್ಯ ಅಂತ ಪರಾವರೇಶನ ರೂಪ ಗುಣಗಳ ಸ್ತೋತ್ರ ಮಾಡುವಂಥ ಲಕ್ಷ್ಮೀದೇವಿಗೆ ಪರ ಪರ ನಾಮಕಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗಿಂತ ಅನಂತಾನಂತ ಗುಣಗಳಿಂದ ಉತ್ತಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ಪರಾವರೇಶ ಅವರ ಅಂದರೆ ಅವರಿಗಿಂತ ಕಡಿಮೆಯಾಗಿರ್ತಕ್ಕಂಥ ಬ್ರಹ್ಮಾದಿ ಸಮಸ್ತ ಜೀವವರ್ಗ ಅವರ ಅವರಿಗೂ ಈಶಾ ಅರ್ಥಾತ್ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಅವನೇ ಪರಾವರೇಶ ಅಂತ ಕರ್ಸ್ಕೊತಾರೆ ಅಂತಹ ಪರಾವರೇಶನ ರೂಪ ಗುಣ ಇತ್ಯಾದಿ ಎಲ್ಲವನ್ನು ಚಿಂತನೆ ಮಾಡಿ ಸುಜ್ಞಾನ ಬಕುದಿಯ ಬೇಡುಕೊಂಡಾಡು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು